नंबर थर्टी थ्री बेंगलूरी बंदे माधवी बंदे माधवी बरतनी ಹೋದ್ವಾರ ನಿಮ್ಮ ಹಾಸ್ಟೆಲ್ ಡೇ ಆಯ್ತು ಅಂತ ಗೊತ್ತಾಯ್ತು ಹೋದ್ವಾರ ನಿಮ್ಮ ಹಾಸ್ಟೆಲ್ ಡೇ ಆಯ್ತು ಅಂತ ಗೊತ್ತಾಯ್ತು ನಿನ್ಗೆ ಹೇಗ್ ಗೊತ್ತಾಯ್ತು ನಿನ್ಗೆ ಹೇಗ್ ಗೊತ್ತಾಯ್ತು ಮಾಧುರಿ ಸಿಕ್ಕಳು ದಾರಿಯಲ್ಲಿ ಮಾಧುರಿ ಸಿಕ್ಕಳು ಅವಳಿಂದ ನಿಮ್ಮ ಹಾಸ್ಟೆಲ್ ಡೇ ವಿಚಾರ ಗೊತ್ತಾಯಿತು ಅವಳಿಂದ ನಿಮ್ಮ ಹಾಸ್ಟೆಲ್ ಡೇ ವಿಚಾರ ಗೊತ್ತಾಯ್ತು ಹೇಗಿತ್ತು ವಾರ್ಷಿಕೋತ್ಸವ ಹೇಗಿತ್ತು ವಾರ್ಷಿಕೋತ್ಸವ ವಾರ್ಷಿಕೋತ್ಸವ ತುಂಬಾ ಚೆನ್ನಾಗಿತ್ತು ಕಣೆಯಮ್ಮ ವಾರ್ಷಿಕೋತ್ಸವ ತುಂಬಾ ಚೆನ್ನಾಗಿತ್ತು ಕಣೆಮ್ಮ ಏನೇನ್ ಕಾರ್ಯಕ್ರಮ ಇತ್ತು ಏನೇನ್ ಕಾರ್ಯಕ್ರಮ ಇತ್ತು ಮುಖ್ಯ ಅತಿಥಿ ಯಾರು ಮುಖ್ಯ ಅತಿಥಿ ಯಾರು ನಮ್ಮ ಪ್ರಿನ್ಸಿಪಾಲ್ ರೇ ಮುಖ್ಯ ಅತಿಥಿಗಳು ನಮ್ಮ ಪ್ರಿನ್ಸಿಪಾಲ್ ರೇ ಮುಖ್ಯ ಅತಿಥಿಗಳು ಕಾರ್ಯಕ್ರಮದಲ್ಲಿ ಚರ್ಚಾ ಸ್ಪರ್ಧೆ ವಿವಿಧ ವಿನೋದಾವಳಿ ಸಂಗೀತ ಸ್ಪರ್ಧೆ ಆಶುಭಾಷಣ ಇದ್ದವು ಕಾರ್ಯಕ್ರಮದಲ್ಲಿ ಚರ್ಚಾ ಸ್ಪರ್ಧೆ ವಿವಿಧ ವಿನೋದಾವಳಿ ಸಂಗೀತ ಸ್ಪರ್ಧೆ ಆಶುಭಾಷಣ ಇದ್ವು ಯಾರ್ಯಾರ ಕಾರ್ಯಕ್ರಮ ಚೆನ್ನಾಗಿ ಬಂತು ಯಾರ್ಯಾರ ಕಾರ್ಯಕ್ರಮ ಚೆನ್ನಾಗಿ ಬಂತು ಸತ್ಯಭಾಮನ ನಕಲಿ ಶಾಮನ್ ಪಾತ್ರ ತುಂಬಾ ಚೆನ್ನಾಗಿತ್ತು ಸತ್ಯಭಾಮನ ನಕಲಿ ಶಾಮನ್ ಪಾತ್ರ ತುಂಬಾ ಚೆನ್ನಾಗಿತ್ತು ಎಲ್ಲ ಹೊಟ್ಟೆ ಹುಣ್ಣಾಗ್ಬೇಕು ಹಾಗೂ ಎಲ್ಲಾ ಹೊಟ್ಟೆ ಹುಣ್ಣಾಗ್ಬೇಕು ಹಾಗ ನಕರು ಹೌದಾ ಅಷ್ಟ ಚೆನ್ನಾಗಿ ಮಾಡಿದ್ರಾ ಹೌದು ಹೌದು ಕಣೆ ಕಣೆ ಅಷ್ಟು ಚೆನ್ನೇನ್ ಸ್ಪೆಷಲ್ ಇತ್ತು ಊಟಕ್ಕೆ ಏನು ಸ್ಪೆಷಲ್ ಇತ್ತು ರಸಗುಲ್ಲಾ ಚಂಪಾಕಲೆ ಮತ್ತು ಫ್ರೂಟ್ ಸಲಡ್ ರಸಗುಲ್ಲಾ ಚಂಪಾಕಲೆ ಮತ್ತು ಫ್ರೂಟ್ ಸಲಾಡ್ ಕಡೇಲ್ ತುಂಬಾ ಮಿಕ್ತು ಕಡೇಲ್ ತುಂಬಾ ಮಿಕ್ತು ಬಹಳ ದಂಡ ಆಯ್ತು ಬಹಳ ದಂಡ ಆಯ್ತು ಹಾಗಾದ್ರೆ ಈ ತಿಂಗಳ ಬಿಲ್ಲು ತುಂಬಾ ಬರಬಹುದು ಹಾಗಾದ್ರೆ ಈ ತಿಂಗಳ ಬಿಲ್ಲು ತುಂಬಾ ಬರಬಹುದು ೂರಿಂದ ಏನೇನು ತಂದೆ ಅದು ಸರಿ ಬೆಂಗಳೂರಿನಿಂದ ಏನೇನು ತಂದೆ ಬೆಂಗಳೂರಿನಿಂದ ಎರಡು ಸೀರೆ ತಂದೆ ಬೆಂಗಳೂರಿನಿಂದ ಎರಡು ಸೀರೆ ತಂದೆ ನಿನಗೆ ತೋರಿಸ್ತೀನಿ ಬಾ ಹೋಗೋಣ ನಿನಕ್ ತೋರಿಸ್ತೀನಿ ಬಾ ಹೋಗೋಣ Drills. Build-up drill. Model. ಮಾಡಲ್ ನಕ್ಕಳು ಜೋರಾಗಿ Kamala ಕಮಲ ಜೋರಾಗಿ Pakkada ಪಕ್ಕದ Kamala ಕಮಲ ಜೋರಾಗಿ Now build-up. Mikkitu. ಸಾಮಾನು mikkitu. ಸಾಕಷ್ಟು ಸಾಮಾನು ಮಿಕ್ಕಿತು. ಉಷನ ಮದುವೆಯಲ್ಲಿ ಸಾಕಷ್ಟು ಸಾಮಾನು ಮಿಕ್ಕಿತು. ಸಿಕ್ಕ. ಪೊಲೀಸರ ಕೈಗೆ ಸಿಕ್ಕ ನಿನ್ನೆ ರಾತ್ರಿ ಪೊಲೀಸರ ಕೈಗೆ ಸಿಕ್ಕ ಕಳ್ಳ ನಿನ್ನೆ ರಾತ್ರಿ ಪೊಲೀಸರ ಕೈಗೆ ಸಿಕ್ಕ ನಕ್ಕೆ ಜೋರಾಗಿ ನಕ್ಕೆ ಅವಳ ಮಾತಿಗೆ ಜೋರಾಗಿ ನಕ್ಕೆ ನಾನು ಅವಳ ಮಾತಿಗೆ ಜೋರಾಗಿ ನಕ್ಕೆ ಕಂಡಳು ಆನೆಯನ್ನು ಕಂಡಳು ಕನಸಿನಲ್ಲಿ ಆನೆಯನ್ನು ಕಂಡಳು ಶೀಲಾ ಕನಸಿನಲ್ಲಿ ಆನೆಯನ್ನು ಕಂಡಳು ಟ್ರಾನ್ಸ್ಫಾರ್ಮೇಶನ್ ಡ್ರಿಲ್ ಮಾಡಲ್ ಅವಳು ಜೋರಾಗಿ ನಗುತ್ತಾಳೆ ಅವಳು ಜೋರಾಗಿ ನಕ್ಕಳು ನೌ ಟ್ರಾನ್ಸ್ಫಾರ್ಮ್ ನನ್ನ ಸಂಬಳದಲ್ಲಿ ತುಂಬಾ ಹಣ ಮಿಗುತ್ತದೆ ನನ್ನ ಸಂಬಳದಲ್ಲಿ ತುಂಬಾ ಹಣ ಮಿಕ್ಕಿತು ನೀನು ಯಾಕೆ ನಗ್ತೀಯೇ ನೀನು ಯಾಕೆನಕ್ಕೆ ಅವರೆಲ್ಲಿ ಸಿಕ್ತಾರೆ ಅವರು ಎಲ್ಲಿ ಸಿಕ್ಕರು ಸಬ್ಸ್ಟಿಟ್ಯೂಷನ್ ಡ್ರಿಲ್ ಅವರು ಸಯಾಜಿರಾವ್ ರೋಡಿನಲ್ಲಿ ಸಿಕ್ಕರು ಅವನು ಅವನು ಸಯಾಜಿರಾವ್ ರೋಡಿನಲ್ಲಿ ಸಿಕ್ಕ ಎರಡು ಮಾವಿನ ಹಣ್ಣು ಮಿಕ್ಕವು ಒಂದು ಮಾವಿನ ಹಣ್ಣು ಮಿಕ್ಕಿತು ನಾನು ತರಗತಿಯಲ್ಲಿ ಇದ್ದಕ್ಕಿದ್ದ ಹಾಗೆ ನಕ್ಕೆ ನಾವು ನಾವು ತರಗತಿಯಲ್ಲಿ ಇದ್ದಕ್ಕಿದ್ದ ಹಾಗೆ ನಕ್ಕೆವು ಕಳ್ಳರು ಮನೆ ಹೊಕ್ಕಳು ಅವನು ಒಂದು ಹೊಸ ಮನೆ ಕೊಂಡು ಅವರು ಒಂದು ಹೊಸ ಮನೆ ಕೊಂಡರು